ಖರ ಅನ್ನುವಂತಹ ರಾಕ್ಷಸನನ್ನ ಭಂಜನಗೊಳಿಸಿದವ ಕತ್ತೆ ರೂಪದಲ್ಲಿ ಅಂದ್ರೆ ಸ್ವಂತ ಬುದ್ಧಿ ಇರುವುದಿಲ್ಲ ಇನ್ನೊಬ್ರು ಹೇಳಿದನು ಕೇಳುವುದಿಲ್ಲ ಅಂಥವನು ಕತ್ತೆ ರೂಪದಲ್ಲಿ ಬರ್ತಾನೆ ಅವನಿಗೂ ಕ್ಷಮೆ ಇಲ್ಲ ತಾನು ತಿನ್ನಲ್ಲ ತಾಳೆಯನ್ನ ತಿನ್ನು ಮಕ್ಳಿಗೆ ಬಿಡ್ಲಿಲ್ಲ ಕೃಷ್ಣ ಅದನ್ನು ಒದಗಿಸಿ ಕೊಡಬೇಕು ಅಂತ ಒಲ್ಲರಾಮ್ನ ಜೊತೆಗೆ ಹೋಗಿ ಅವನ ಇಡೀ ಪಟಾಲಂ ಒಂದೊಡ್ ತಂಡ ಇತ್ತು ರಾಕ್ಷಸರ ತಂಡ ಇತ್ತು ಬಂದ್ ಅಹ್ ಯಾರು ಪೂರ್ಣ ಟೀಮೆ ಇತ್ತು ದೇನುಕನದ್ದು ಅವನಿಗೆ ದೇನುಕ ಅಂತ ಹೆಸರು ಅಧ್ಯಕ ಖರ ರೂಪದಿಂದ ಕತ್ತೆ ರೂಪದಿಂದ ಬಂದು ಕೃಷ್ಣನನ್ನ ಸಂಹರಿಸಬೇಕು ಅಂತ ಅಂದುಕೊಂಡ ತಾನೇ ಸಂಹೃತನಾದ ಇದು ಅವನಿಗಿರುವಂತಹ ಅವ್ಯವಸ್ಥೆ ಭೂಮಿಗೆ ಬಲವನ್ನ ತುಂಬಿದವ ಭಾರವನ್ನ ಕಳೆದವ ಜಗತ್ತಿನ ಎಲ್ಲ ವಸ್ತುಗಳಿಗೂ ಕಾರಣನಾದವ ಅವನ್ ಯಾವತ್ತು ಕಾರ್ಯ ಅಲ್ಲ ಅವನ ಎಲ್ಲ ಸಂದರ್ಭದಲ್ಲೂ ಕಾರಣ ಅಂದರೆ ಅವನನ್ನು ಕಾರಣ ರೂಪ ಅಂತ ಕರೀತಾರೆ ಕಾರಣರೂಪ ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಭಗವಂತನ ಗುಣಗಳನ್ನು ಪರಿಚಯಿಸುತ್ತೆ ಯಾಕೆಂದ್ರೆ ಜಗತ್ನಲ್ಲಿ ಎಲ್ಲ ವಸ್ತುಗಳು ಕಾರಣವೂ ಕಾರ್ಯವೂ ಎರಡೂ ಆಗಿ ಕಾರ್ಯ ಮಾಡುತ್ತೆ ಮಣ್ಣು ಮಡಿಕೆ ಕಾರಣ ಅದು ಮಡಿಕೆ ಅನ್ನೋದು ಕಾರ್ಯ ಆದ್ರೆ ಮುಂದೆ ನೀರು ತರುವುದು ಅನ್ನೋ ಕಾರ್ಯದಲ್ಲಿ ಮಡಿಕೆ ಕಾರಣ ಆಗತ್ತೆ ನೀರು ತರುವಿಕೆ ಅನ್ನೋದು ಕಾರ್ಯವಾಗುತ್ತೆ ನೀರು ತರುವಿಕೆ ಅನ್ನುವುದು ಕಾರಣವಾದಾಗ ತೃಷಿ ಪರಿಹಾರ ಆಯ್ತು ಅನ್ನೋದು ಕಾರ್ಯ ಆಗುತ್ತೆ ಹೀಗೆ ಒಂದರಿಂದ ಒಂದು ಒಂದರಿಂದ ಒಂದು ಕಾರಣ ಮತ್ತು ಕಾರ್ಯ ಎರಡೂ ಆಗಿ ಒಂದು ವಸ್ತು ಬದಲಾಗುವುದನ್ನು ನಾವು ನೋಡ್ತೇವೆ ಆದ್ರೆ ಭಗವಂತ ಮಾತ್ರ ಎಂದಿಗೂ ಕಾರ್ಯ ಅಲ್ಲ ಅಂದ್ರೆ ಕೆಲವೊಂದ್ಸರ್ತಿ ದೇವಕಿಗೆ ಮಗನಾಗಿ ಹುಟ್ಟಿದ ಅನ್ನುವ ಈ ರೀತಿಯ ಕಾರ್ಯ ಸ್ವರೂಪವನ್ನು ತೋರ್ತಾನೆ ಆದ್ರೆ ಅವನು ಸ್ವತಃ ಇನ್ನೊಂದರ ಪ್ರಭಾವದಿಂದ ತನ್ನ ಅಭಿವ್ಯಕ್ತಿಯನ್ನು ಗೊಳಿಸಿಕೊಳ್ಳುವುದು ಅನ್ನುವ ರೀತಿಯ ಕಾರ್ಯಾಂ ಕಾರ್ಯರೂಪನಾಗಿ ಕಾರ್ಯಾಂತರಗಳು ಅದ್ರಿಂದ ಕಾರಣ ರೂಪ ಜಯ ಖರ ಭಂಜನ ಖರನಂತಹ ಖಳನನ್ನ ಭಂಜನ ಯಾರೇ ಇರ್ಲಿ ಖಳರು ಖರ ಒಂದು ಖರ ಅಂದ್ರೆ ಒಂದು ರೀತಿಯಲ್ಲಿ ಕೆಟ್ಟ ಗುಣಗಳಿಂದ ಕೂಡಿದವ ಅಂತ ಖರ ಕೆಟ್ಟತನದಿಂದ ಕೂಡಿದ ಯಾರನ್ನೇ ಆದರೂ ಕೂಡ ಉಳಿಸುವುದಿಲ್ಲ ಆದ್ರಿಂದ ಅವನನ್ನ ಕರಭಂಜನ ಅಂತ ಕರೆದ್ರು ದೇವ ಅರಣ್ಯ ವರೆಣ್ಯ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ದೇವತೆಗಳಲ್ಲಿ ಶ್ರೇಷ್ಠ ವರೆಣ್ಯ ಅಂದ್ರೆ ಇನ್ನೊಂದರ್ಥ ಒನ್ನನ್ನು ಯಾರು ಒರೆಸ್ಲಿಕ್ಕೆ ಬರ್ತಾನೋ ಅವನಿಂದ ಸ್ತುತ್ಯ ಅಂತ ಶ್ರೇಷ್ಠವಾದ ತನ್ನ ಕೊಡುವ ಮೂಲಕ ಅವನಿಂದ ಸ್ತುತ್ಯ ಈಡ್ಯ ಇನ್ಯ ಅನ್ನು ಈ ಶಬ್ದ ಅತ್ಯಂತ ಹೆಚ್ಚು ಹೆಚ್ಚು ಹೆಚ್ಚು ಅವನಿಂದ ಸ್ತುತಿಸಲ್ಪಡ್ತಾನೆ ಅಂದ್ರೆ ಇರುವ ಗುಣಗಳಿಂದ ಅದಕ್ಕೆ ಅಲ್ಲಿ ಇನ್ಯ ಈಣ್ಯ ಯಾರ್ಯಾರು ಸ್ತೋತ್ರ ಮಾಡ್ತಾರೆ ಅವರವ್ರಿಗೆ ಲಾಭ ಇದ್ದಾಗ ಈ ದೇವವರರೆಲ್ಲ ಸುಮ್ಮನೆ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾವತ್ತೂ ಇಲ್ಲದೆ ಇರುವ ಗುಣಗಳನ್ನ ಅಭಿವ್ಯಕ್ತಿಗೊಳಿಸೋರೇ ಅಲ್ಲ ಅವರು ಗುಣವನ್ನ ಹೇಳ್ತಾರೆ ಅಂದ್ರೆ ಅಲ್ಲಿ ಆ ಗುಣ ಇರ್ಬೇಕಲ್ಲಿ ಸ್ಥಿತಸ್ಯ ಗುಣ ಅನುಚಿಂತ ಚಿಂತನಂ ಸ್ತುತಿ ಇರುವ ಗುಣಗಳನ್ನ ಚೆನ್ನಾಗಿ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದ್ರೆ ಅದು ಸ್ತುತಿ ಏನೇ ಚಂದ್ರ ನೀನೇ ಇಂದ್ರ ಕೆಲವೊಂದ್ಸರ್ತಿ ಅದು ಗುಣಗಳೇ ಹೊಂದುವುದಿಲ್ಲ ಆದ್ರೂ ನಮ್ ಕೆಲಸ ಆಗ್ಬೇಕು ಅಂತ ಅವರನ್ನು ಸಂತೋಷ ಹೇಳುವ ಮಾತಾಗತ್ತೆ ಹೊಗಳಿಸ್ಕೊಂಡು ಅವನಿಗೂ ಗೊತ್ತಿರ್ಬೇಕು ಇವರು ಎಷ್ಟ್ರ ಮಟ್ಟಗೆ ಒಳಗಳತಾ ಇದ್ದಾರೆ ನಮಿನ್ ನಿಜವಾಗಿಯೂ ಅಷ್ಟು ಅವರಿಗೆ ಲಾಭ ಇದೆಯಾ ಅಥವಾ ನಾನು ಆ ರೀತಿಯಾದ ಜವಾಬ್ದಾರಿಯನ್ನು ಹೊರಬಲ್ಲೆನಾ ಅಂತ ಕರ್ತವ್ಯಗಳಲ್ಲಿ ನಿರ್ವಹಿಸುವ ತಾಕತ್ತು ನನಗಿದೆಯಾ ಅದನ್ನು ಯೋಚನೆ ಮಾಡಿ ಅವನು ಬೆಳಿಬೇಕಾಗತ್ತೆ ಆದ್ರೆ ಭಗವಂತನಲ್ಲಿ ಈ ರೀತಿಯಾದ ಅಯ್ಯೋ ಸ್ವಲ್ಪ ಜಾಸ್ತಿ ಹೊಗಳಿದ್ರು ಏನೋ ಅನ್ನೋ ಪರಿಸ್ಥಿತಿ ಇಲ್ಲ ಏನು ಹೊಗಳಿದ್ರು ಅದ್ರ ಆಚೆಗೆ ಇರ್ತಾನೆ ಆದ್ರೆ ಯಾವುದೇ ಅಂಶದಲ್ಲಿ ಅವ್ರು ಹೊಗಳಿದ್ರ ತಪ್ಪು ಉಗುಳುವಾಗ ಏನಾದ್ರೂ ತಪ್ಪಾಯಿತು ಅಂದ್ರೆ ಅದು ಅವನನ್ನ ಸ್ತುತಿಸುವುದು ಅಂತ ಲೆಕ್ಕಕ್ಕೆ ಬರುವುದಿಲ್ಲ ಆದ್ರೆ ದೇವವರರು ಶ್ರೇಷ್ಠರು ಅವರು ಯಾವತ್ತೂ ಕೂಡ ತಪ್ಪು ತಪ್ಪಾಗಿ ಸ್ತುತಿಸುವುದಿಲ್ಲ ಅಂತಹ ದೇವವರರಿಂದ ಈಢ್ಯನಾದವನಾದ್ರಿಂದ ಅವನನ್ನು ದೇವವರೆಣ್ಯ ಅನ್ನುವ ಶಬ್ದದಿಂದ ಕರೆದ್ರು ವಿಧಿ ಭವ ಮುಖ ಸುರ ಸತತ ಒಂದೇ ಶಬ್ದ ಸಕಲ ಸುರಾಸುರ ನಿಗ್ರಹಕಾರಿನ್ ಪೂತನ ಮಾರಣ ಜಯ ದೇವೇಶ ಅದನ್ನು ಮಾರಣ ಅಂತ ಹೇಳ್ತಾರೆ ಅದು ಹಾಡಿನಲ್ಲಿ ಯಾವತ್ತು ಕೂಡ ಈ ಶಬ್ದಗಳಲ್ಲಿ ಛಂದಸ್ಸಿಗೆ ಅನುಗುಣವಾಗಿ ಅದರ ನಡೆ ಹೋಗುತ್ತಾ ಅದ್ರಿಂದ ಪೂತನ ಮಾರಣ ಸಕಲ ಸುರಾಸುರ ವಿಧಿ ಭವ ವಿಧಿ ಹಣೆ ಬರಹವನ್ನ ವಿಧಿಯನ್ನ ಜೋಡಿಸಿಕೊಟ್ಟವನು ಅದು ಪರಮಾತ್ಮನ ಅನುಗ್ರಹದಿಂದಲೇ ಆ ವ್ಯವಸ್ಥೆಯನ್ನ ಮುಂದೆ ತೊಂದರೆ ಆಗುವುದಿಲ್ಲ ಅನ್ನೋದನ್ನ ತಿಳದೇ ಆ ತುಂಬರುತ್ತೆ ವಿಧಿಯಿಂದ ಇಡೀ ಜಗತ್ತಿನ ಮುಂದಿನಷ್ಟು ಘಟನೆಗಳಿಗೆ ಬೇಕಾದ ವ್ಯವಸ್ಥೆಯ ಲೇಖ ಅದಿರುತ್ತೆ ಅಂಥ ವಿಧಿ ವಿಧಿಗೂ ವಿಧಿ ಒಬ್ಬ ಇದ್ದಾನೆ ಅದೀಗ ಬೇಕಾಗಿಲ್ಲ ನಮ್ಗೆ ವಿಧಿ ಭವ ಭವ ಅಂದ್ರೆ ಆಗಿ ಬರುವವನು ರುದ್ರದೇವನ ಮತ್ತೊಂದು ಹೆಸರದು ಎಲ್ಲರಿಗೂ ಆಗಿ ಬರುವವನು ಎಲ್ಲರಿಗೂ ಕಷ್ಟ ಕಾಲಕ್ಕೆ ಒದಗುವವನು ಭವ ಭವತೀತಿ ಭವ ಮುಖ ಅಂದ್ರೆ ಮೊದಲಾದ ಚತುರ್ಮುಖ ಪಂಚಮುಖನೇ ಮೊದಲಾದ ಸುರ ದೇವತೆಗಳ ಸತತ ಸುವಂಧಿತ ದೇವತೆಗಳಿಂದ ಮುಖ ಸುರರಿಂದ ಸತತ ಸುವಂಧಿತ ನಿರಂತರ ವದಿ ಅಭಿವಾದನ ಸ್ತುತ್ಯಸು ಚೆನ್ನಾಗಿ ಅಭಿವಂದಿಸಲ್ಪಡುವ ಅಭಿನಂದಿಸಲ್ಪಡುವ ಸಚ್ಚರನಾಂಬುಜ ಸಜ್ಜನರಿಗೆ ಯಾವಾಗ್ಲೂ ಆಹಾರವಾಗಿ ಸಿಗುವ ಸಜ್ಜನರ ಕಡೆಗೆ ಸಾಗುವ ಚರಣಗಳೆಂಬ ಅಂಬುಜ ಕಮಲಗಳಿಂದ ಕೋಡಿದವನು ಅಲ್ಲಿ ಒಂದು ಶಬ್ದ ಮುಗಿಯಿತು ಮುಂದೆ ಇನ್ನೊಂದು ಶಬ್ದ ಕಂಜ ಸುನೇತ್ರ ಅಂತ ಬೇರೆ ಶಬ್ದ ಕಂಜ ಅಂದ್ರೆ ಮತ್ತೆ ಕಮಲವೇ ಕಂ ನೀರು ಜ ಹುಟ್ಟುವಂಥದ್ದು ಅಂಬುಜ ಇದ್ದ ಹಾಗೆ ಕಂಜ ಅಂಬು ನೀರು ಅಂತ ಅರ್ಥ ಜ ಅಂದ್ರೆ ಅಲ್ಲಿ ಹುಟ್ಟುದು ಅಂಬುಜ ಅಂದ್ರೆ ನೀರಿನಲ್ಲಿ ಹುಟ್ಟುವಂತಹ ಕಮಲ ಕಂಜ ಸುನೇತ್ರ ತುಂಬಾ ಕಾಂತಿಯುಕ್ತವಾದ ಪ್ರೀತಿಯ ರಸಸುರಿವ ಸುರಿವ ಕಾರುಣ್ಯದ ಮಳೆಗರೆವ ಕಂಗಳವು ಅಂತಹ ಕಂಗಳಿಂದ ಕೂಡಿದವನು ಸುನೇತ್ರ ಪದ್ಮವೇಶ್ ಒಂದು ವ್ಯಕ್ತಿಯನ್ನ ಚೆನ್ನಾಗಿ ಪರಿಚಯಿಸುತ್ತೆ ಅವನ ಕಣ್ಣು ಎಂಥ ರಮಣೀಯ ಅನ್ನೋದನ್ನ ಹೇಳುತ್ತೆ ಅದರ ಜೊತೆಗೆ ಸುನೇತ್ರ ಅನ್ನುವ ಶಬ್ದವನ್ನು ಹಾಕುವ ಮೂಲಕ ಈ ಅಸಾಧಾರಣ ಗುಣ ಇನ್ನಾಲ್ ಇನ್ಯಾರಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಕಂಜ ಸುನೇತ್ರ ಚರಣಗಳೆಂಬಂತಹ ಅಂಬುಜವನ್ನು ಹೊಂದಿದವನು ಚರಣಾಂಬುಜ ಸಚ್ಚರಾಂಬುಜ ಯಾಕಂದ್ರೆ ಬಹಳ ಜನ ಚರಣಾಂಬುಜ ಅಂತ ಅದನ್ನ ಹಾಡಿ ಹೊಗಳಿದೆ ಆದ್ರೆ ದೇವರ ಚರಣಾಂಬುಜ ಕೇವಲ ಅದು ಒಂದು ಕಮಲದ ಹಾಗೆ ಕಾಣುವ ಊಟ ಯಾಕೆಂದು ಕಮಲದ ಹಾಗೆ ಅಂತೆಯ ಕಾಲಿಗೂ ವರ್ಣನೆ ಮಾಡಬೇಕು ಕಣ್ಣಿಗಾದ್ರೆ ಎಲ್ಲೋ ಒಂಚೂರು ಹರಡು ಕಣ್ಣು ಅಂತ ಹೇಳ್ಬಹುದು ಕಾಲಿನಲ್ಲಿ ಕರಣಾಂಬುಜ ಕರಕಮಲ ಕರಕಂಜ ನೇತ್ರ ಮತ್ತೆ ಈ ತರ ಎಲ್ಲ ಅದನ್ನ ಬೇರೆ ಒಂದು ಲೋಕಕ್ಕೆ ಕರುದೊಯ್ಯುವರೆತು ದೃಷ್ಟಾಂತಗಳನ್ನು ಕೊಟ್ಟು ಹೇಳುವ ಉದ್ದೇಶವನ್ನು ಗಮನಿಸಿದರೆ ಕಮಲ ಯಾವತ್ತೂ ಕೂಡ ಯಾವುದೇ ಕೆಸರನ್ನು ಅಂಟಿಸಿಕೊಳ್ಳುತ್ತಿಲ್ಲ ಕೆಸರಲ್ಲೇ ಇದ್ರೂ ಕೂಡ ಹಾಗೆ ಭಗವಂತನ ಪಾದ ಹಿಡಿದವನ ಒಳಗಿನಿಂದಲೂ ಯಾವುದೇ ಕೆಸರ ಅಂಟಿಕೊಳ್ಳದೆ ಭಗವಂತ ತಿಳಿಯುವ ವಿಷಯದಲ್ಲಿ ಮತ್ತಷ್ಟು ಗಟ್ಟಿ ಆಗ್ತಾನೆ ಎನ್ನುವುದಕ್ಕೋಸ್ಕರ ಸಚ್ಚರಣಾಭುಜ ಸಾತ್ವಿಕರಿಗೆ ತನ್ನ ಚರಣಗಳನ್ನು ಒದಗಿಸುವ ಮೂಲಕ ಬೇಕಾದ ರಕ್ಷೆಯನ್ನ ಜಾಗೃತಿಗೆ ನೀಡುವವನು ಸಕಲ ಸುರಾಸುರ ನಿಗ್ರಹಕಾರರ ಅಸುರ ಎಲ್ಲಾ ದೇವತೆಗಳ ಮತ್ತು ಅಸುರರ ಮಿತಿ ಮೀರಿದ ವರ್ತನೆ ಇದ್ರೆ ಅದನ್ನು ನಿಗ್ರಹಿಸಿದವನು ಕೆಲವೊಮ್ಮೆ ಋಷಿಗಳ ಮೂಲಕ ನಿಗ್ರಹಿಸುತ್ತಾನೆ ಕೆಲವು ಅವರ ಸೀನಿಯಾರಿಟಿ ಅಧಿಕಾರಗಳು ಯಾರಿಗೆ ಸಿಕ್ಕಿರುತ್ತೋ ಅವರ ಮೂಲಕ ನಿರ್ವಹ ನಿರ್ವಹಿಸ್ತಾನೆ ಅಥವಾ ಎಲ್ಲ ಕಾಲದಲ್ಲೂ ಅವರವರ ಕರ್ತವ್ಯನ ನಿರ್ವಹಿಸಲಿಕ್ಕೆ ಬೇಕಾದ ಶಕ್ತಿಯನ್ನ ತುಂಬುವ ಮೂಲಕ ಕೆಟ್ಟ ಕೆಲಸಕ್ಕೆ ಹೋಗದಂತೆ ನಿಗ್ರಹಗೊಳಿಸ್ತಾನೆ ನಿಗ್ರಹ ಕಾರಿನ್ ಅಂದ್ರೆ ದುಷ್ಟ ಕೆಲಸವನ್ನು ಮಾಡುವನ ನಿಗ್ರಹಿಸುವುದು ಅದು ಒಂದೇ ಶಬ್ದ ನಿಗ್ರಹ ಕಾರಿನ್ ಮಾಡುವನು ಸಕಲ ಅಸುರ ಸುರರು ಅಸುರರು ಸಕಲ ಸುರ ಅಸುರ ಕಾರ್ಯ ಪೂತನ ಪೂತನ ಮಾರಣ ಪೂತನಾ ಮಾರಣ ಶ್ಲೋಕದಲ್ಲಿ ಪೂತನ ಮಾರಣ ಪೂತನೆಯನ್ನ ಮರಣದೆಡೆಗೆ ಕೊಂಡೊಯ್ದವನು ಯಾಕೆ ಅವಳನ್ನ ಕೊಲ್ಲಬೇಕಾಯ್ತು ಹೆಣ್ಣಲ್ವಾ ಅಂದ್ರೆ ಅವಳ ಅಲ್ಲಿಯೂ ಅವಳು ದುಷ್ಟಿ ದುಷ್ಟ ಸ್ವರೂಪ ಇದ್ಲಾದ್ರಿಂದ ಅನಿವಾರ್ಯವಾಗಿ ಅಲ್ಲಿಂದ ಸಜ್ಜನಿಕೆಯಿಂದ ಬದುಕಬೇಕು ಅಂತ ಬಯಸುವ ಜೀವವನ್ನು ಹೊರ ತೆಗಿಬೇಕಾದದ್ದು ಅನಿವಾರ್ಯ ಅದನ್ನು ಪೂತನ ಮಾರಣದ ಮೂಲಕ ಮಾಡಿದ ಎ ದೇವೇಶ ಜಯ ದೇವೇಶ ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ನಾರಾಯಣನ ಕುರಿತಾದ ಪ್ರಾರ್ಥನೆಯನ್ನು ಈ ಪದ್ಯ ಮಾಡಿದೆ ಮತ್ತು ವಿಶೇಷ ಚಿಂತನೆಯನ್ನು ಮುಂದಿನ ಪದ್ಯನ ನಾಳೆ ಇಲ್ಲ ನಾಳೆ ಈ ಚಿಂತನೆಯನ್ನು ಮುಂದುವರೆಸೋಣ ಶ್ರೀ ಹರಿಪ್ರಿಯತ